ಯತ್ಪದ ವಿಧ ಸಂವೇದ್ಯ ಕಟಾಕ್ಷೇಣಿ ನ್ಷಮ್ತೆ ವಿಮತಯಸ್ತುಪಾಸ ಪದ ಮೈದಿ ಮದಂಗೇಷು ಸ್ವತಂತ್ರೋ ವ್ಯಾಪ್ತವನ್ ಹರಿ ಸು ವಿಷ್ಣು ಸ್ವತಂತ್ರೇ ವರ್ತಯತ್ಯಜ ಸ್ವಾತ್ಮನಸ್ತೂ ಸ್ಯು ಮನೋವಾ ಮಮೈಕಾ ಕರ್ತರ ಉದ್ದೇಶ್ಯ ಹರಿ बेड़क्रेलू नमक सिद्धवे प्रार्थना याद ना बेड़ी ಉದಾರ ಇದೆ ಸಾವಿರಾರು ಇದೆ ಆದರೆ ಯಾವುದನ್ನೋ ಕೇಳಲಿಕ್ಕೆ ಹೋದಾಗ ಇನ್ನು ಅನೇಕ ಮರುತ ನೀಡುತ್ತದೆ ದೇವರ ದರ್ಶನಕ್ಕೆ ಅಂತ ವೆಂಕಟೇಶ್ ದೇವರ ಪ್ರತಾನೆ ತಿರುಪತಿಗೆ ಹೋಗ್ತಾನೆ ದೇವರ ದರ್ಶನ ಮಾಡ್ತಾನೆ ಆದರೆ ಏನೇನು ಕೇಳಬೇಕು ಪ್ರಾರ್ಥನೆ ಮಾಡಬೇಕು ಎಂಬ ತೆಗೆದು ಬರ್ತಾನೆ ಅದೆಲ್ಲ ನೆನಪಾಗಿದೆಯೇ ಇಲ್ಲ ಅವಸರ ಅವಸರದಲ್ಲಿ ಎಳೆದು ಹಾಕ್ತಾ ಇರುವಾಗ ಸಿಟ್ಟು ಬರುತ್ತದೆ ಅವ್ರ ದರ್ಶನ ಮಾಡ್ತಾ ಮಾಡ್ತಾ ಇರೋದ್ರೊಳಗೆ ಹಾಳಿಗೆ ಬಂದಿರ್ಬಿಡ್ತಾನೆ ದೇವರ ದರ್ಶನ ಆಗಿರೋದಿಲ್ಲ ಹಾಗಾದರೆ ಭಗವಂತನಲ್ಲಿ ನಾವು ಬೇಡಲಿಕ್ಕೆ ಹೊರಟಾಗ ಬಹಳಷ್ಟು ಬೇಡಿಕೆಗಳನ್ನು ಕೆಲವು ಬಂದು ಕೆಲವರಿ ಕೇಳಿ ಕೆಲವುಗಳನ್ನು ಮರೆಯುವುದಕ್ಕಿಂತಗಳು ಯಾವುದು ಒಂದನ್ನು ಕೇಳಿದ್ರು ಎಲ್ಲ ಕೇಳಿದ ಹಾಗಾಗುತ್ತೆ ಅಂತ ಏನಾದರೂ ನಾಕುವಂತೆಯನ್ನು ಹೊಂದಿದೆ ಎಂದು ಹೆಣ್ಣು ಮೊದಲು ಬಳಕೆಯಪ್ಪತ್ತರಗಳನ್ನು ಕೇಳಿದಾಗ ಒಂದು ವಾರ ಏನಾದರೂ ಕೇಳೋದು ಕೊಡ್ತೇನೆ ಒಂದುವರೆ ಒಂದ್ರು ಕೇಳಿಕೊಡ್ತೇನೆ ಅಂತ ಹೇಳಿದ್ರೆ ಅದು ಕೇಳಿದ್ದೇನೆಂದರೆ ನಾನು ಹತ್ತು ಎಂಟತ್ತನೇ ಮನೆಯ ಮೇಲೆ ನಿಂತಾಗ ಬೆಳಗ್ಗೆ ಇರುವಂತಹ ನನ್ನ ಮರಿಮಮ್ಮಗ ಮದುವೆಯಾಗಿದೆ ಎಂದು ಬದುರಿದರೆ ಬಂಗಾರದ ಕಟ್ಟೆಯಲ್ಲಿ ಎಲ್ಲ ಅಡಿಗೆಯನ್ನು ಬಳಸಿಕೊಂಡು ತರಕರಣ ಕೆಳಗಿಳಿದು ಅವನಿಗೆ ಊಟ ಮಾಡುವ ಹಾಗೆ ಆಗಬೇಕು ಹಾಗೆ ಅನುಗ್ರಹ ಮಾಡುವಂತೆ ಕೇಳಿ ಒಂದೇವರ ಏನೇನು ಬಂತಿದ್ರೊಳಗೆ ಅದು ಅಂತಷ್ಟೇನು ಮನೆ ಬೇಕು ಮರಿ ಮೊಮ್ಮದ ಹುಟ್ಟವರಿಗೆ ತಾನು ಬದುಕಬೇಕು ಮಕ್ಕಳಾಗಬೇಕು ಮೊಮ್ಮಕ್ಕಳಾಗಬೇಕು ಮರಿ ಮಕ್ಕಳಾಗಬೇಕು ಅವರಿಗೂ ಮಕ್ಕಳ ಸ್ಪೆಷಲ್ ವರ ಏನಿಲ್ಲ ಎಲ್ಲನೂ ಒಂದ್ರೊಳಗೆ ಬಂದಬೇಕು ಮಕ್ಕಳು ಆಗ್ಬೇಕು ಮೊಮ್ಮಕ್ಕಳಾಗಬೇಕು ಮರಿ ಮಕ್ಕಳಾಗಬೇಕು ಅಲ್ಲಿವರೆಗೆ ನನಗೆ ಐಶ್ವರ್ಯ ಉಳಿಬೇಕು ಬಂಗಾರದ ತಟ್ಟೆ ಮತ್ತೆ ಬಡಿಸಬೇಕಾದ್ರೆ ಐಶ್ವರ್ಯ ಇರಬೇಕು ಕೆಳಗೆ ಕೂಸು ಹೋದ್ರಿಂದ ಮೇಲೆ ಕೇಳಿಸಬೇಕಾದ್ರೆ ಕಿವಿ ಚೆನ್ನಾಗಿರಬೇಕು ನನ್ನ ಹಿಂದಿಗಿಗಳು ತಿಳಿದ ಕೆಳಗೆ ಓಡಿ ಹೋಗಬೇಕಾದ್ರೆ ಶಾಲೆಗಳು ಸರಿಯಾಗಿರಬೇಕು ಕೈ ಶಾಲೆ ಗಟ್ಟಿರಬೇಕು ಕಿವಿ ಕೇಳಿಸ್ತಿರಬೇಕು ಕಣ್ಣು ಕಾಣಸ್ತಿರಬೇಕು ಇಷ್ಟೆಲ್ಲ ಮಾತುಗಳು ಒಂದೇ ಬಂದೆ ಪರಮಾತ್ಮನಿಗೆ ನಾವೇನಾದರೂ ಒಂದು ಮಾತಿನೊಳಗೆ ಎಲ್ಲನೂ ಕೇಳಲಿಕ್ಕೆ ಸಾಧ್ಯವಿದೆಯಾ ಇದು ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಪರಮಾತ್ಮನನ್ನು ನಾವು ಸೇರುವುದಕ್ಕೆ ಮೋಕ್ಷ ಸಾಹನವನ್ನು ಮಾಡುವುದಕ್ಕೆ ನಮಗೇನೇನು ಬೇಕೋ ಅದೆಲ್ಲವನ್ನೂ ಒಂದು ಮಾತ್ರ ಒಳಗೆ ನಾವು ತಿಳಿಯುವುದು ಸಾಕ್ತಿದೀವಿ ಹಾಗೆ ಅದು ಹೇಗೆ ಬೇರೆ ಅದು ಇದು ಕೇಳುತ್ತ ನಾವು ಬಹಳ ಜವಾಬ್ದಾರಿಯನ್ನ ತೆಗೆದುಕೊಂಡು ಬಿಟ್ಟರೆ ಹೇಳಿ ನೀನು ಮಗನಾಗಿ ಹೇಳಿದ್ರೆ ಮಗನಾಗಿ ಹುತ್ತ ಹಾಡಬೇಕು ನೀನು ಬಾಲಿನ ನೋಡಬೇಕು ಅಂತ ನನಗೆ ಕೇಳಿಲ್ಲ ಮಗಾಗಿ ಹುಟ್ಟಬೇಕು ನಿನ್ನ ಕಾಲದಲ್ಲಿ ತೋರಿಸುವಂತೋದು ಕೇಳಿದ್ದು ಕಾಲದಲ್ಲಿ ತೋರಿಸಿದೆ ಅವರಲ್ಲಿ ಬುದ್ಧಿ ಇಲ್ಲ ಇಬ್ಬರು ಮದುವೆ ನೋಡಬೇಕು ಅಂತ ಕೇಳಿಲ್ಲ ಇಬ್ಬರಿಗೂ ಮದುವೆ ತೋರಿಸ್ತೀವಿ ಇಲ್ಲ ಅಂದೇ ಎಲ್ಲರನ್ನೂ ಭೇಟಿ ಮಾಡಿಸ್ತಾನೆ ಆದರೆ ಆದರೆ ಕೇಳುವಾಗ ಕೇಳುವಂತ ಬುದ್ಧಿ ಈ ಸರ್ವಜ್ಞನ ಎದುರಿಗೆ ಅಲ್ಪದೆ ಅದಕ್ಕಾಗಿ ನಾವು ಹೋಗಲೇಬಾರದು ಹೋಗಿರ್ಬಾರದು ಒಂದೇ ಮಾತನ್ನ ದೇವರಿಗೆ ಇಚ್ಛೆ ಏನು ಅಂದರೆ ನಿನ್ನವರು ತುಂಬ ನಿಮ್ಮ ಭಕ್ತರು ನಿಮ್ಮ ದಾಸರು ನಿಮ್ಮ ಮಹಾವೇಜ್ ಬಿಂಪು ಏನಿದೆ ಆ ಲಿಸ್ಟ್ ಒಳಗೆ ನನ್ನ ಹೆಸರು ಸೇರುತ್ತದೆ ನನ್ನ ನಿನ್ನ ಭಕ್ತರ ಲಿಸ್ಟಿನೊಳಗೆ ಸೇರುತ್ತೆ ಗಿತಾ ಕೃಪ್ರಿಗೆ ಮಾತನ್ನ ಸತ್ಯ ಪ್ರಿಯ ದಾಸಿ ನ ನೀವೆಲ್ಲ ಕೇಳಿದ್ದೀರಿ ದಾಸೋ ಬರ್ಗೆ ನಿಮ್ಮ ದಾಸರೊಳಗೆ ಇವನೊಂದು ಸಣ್ಣ ದಾಸ ಅಂತ ನೋಡ್ತಾರೆ ಸಾಕು ಏನೇನಾಗಬೇಕು ಅದೆಲ್ಲ ಒಂದು ಕಡೆ ಇವನು ಗವರ್ಮೆಂಟ್ ನೊಳಗೆ ಕೆಲಸ ಮಾಡುವನು ಸರ್ವಿಸ್ ಮಾಡುವನು ಕಾಣ್ಬಿಟ್ಟು ಏನೇನು ಫೆಸಿಲಿಟೀಸ್ ಸಿಗಬೇಕು ಅದೆಲ್ಲ ತನಕಾಡಿಗೆ ತಾನು ಬರ್ತಾ ಪರ್ಮನೆಂಟ್ ಆಗಿ ಅವನಿಗೆ ಅಪಾಯಿಂಟ್ಮೆಂಟ್ ಮಾಡೋದು ಮುಖ್ಯ ಬರುತ್ತೆ ಮಾಡಿದ ಮೇಲೆ ಸಂಬಳ ಬರ್ತದೆ ಮತ್ತೆ ಅಡುಕಂದು ಮತ್ತೊಂದು ಮೂರೊಂದು ಏನೇನು ಫೆಸಿಲಿಟಿ ಇದು ತನಕ ಬರುತ್ತೆ ಅದಕ್ಕೆಲ್ಲ ಪ್ರತ್ಯೇಕವಾದ ಅಪ್ಲಿಕೇಶನ್ ಇರುವುದಿಲ್ಲ ಅದೇ ನಾವು ಭಗವಂತನ ಸರ್ಕಾರದೊಳಗೆ ದೇವರಿಗೆ ಸಂಬಂಧಪಟ್ಟವರು ದೇವರ ದಾತರು ಎಲ್ಲರೂ ದೇವರಿಗೆ ಸಂಬಂಧಪಟ್ಟವರೇ ಆದರೆ ಭಗವಂತ ತನ್ನ ಭಕ್ತರು ಅನ್ನುವರಿಷ್ಠರೊಳಗೆ ತನ್ನ ದಾತರು ತನಗೆ ಬೇಕಾದವರು ಅಂತ ವರಿಷ್ಠವಾಗಿ ನಮ್ಮನ್ನು ತೋರಿಸುವಂತಹ ಹಾಗೆ ನಮ್ಮ ಮುಂದಿಲು ಜ್ಞಾನಗಳು ಶಕ್ತಿಯೋ ವೈರಾಜ್ಯವೋ ಸಾಧನೆಯೋ ಶಾಸ್ತ್ರವೋ ಗುರುಗಳ ಸಮಾಗಮವು ಎಲ್ಲವನ್ನೂ ದೇವರ ತಾನೇ ಮಾಡುತ್ತಾ ಹೋಗ್ತಾರೆ ನೋಡಬೇಕು ಇದು ದೇವರು ಅದರಂತೆ ವಾಯುದೇವರು ಉತ್ಪುನಾದಿ ದೇವತೆಗಳು ಇವರೆಲ್ಲರೂ ಕೂಡ ನಮ್ಮನ್ನ ತಮ್ಮವರ ಬಿಂತಿನವರೆಗೆ ಸೇರಿಸಬೇಕು ನನ್ನ ನಮಗೆ ಬೇಕಾದವರು ಅಂತ ಅವರಿಗೆ ಮನಸ್ಸು ಬರದಿದ್ದರೆ ನಮಗಿರುವ ಎಲ್ಲ ಕಷ್ಟಗಳನ್ನೂ ಬೇಕಾದಂತಹ ಸಾಧನ ಮಾರ್ಗದಲ್ಲಿ ಅವಶ್ಯಕತೆ ಇರುವಂತಹ ಜೀವನ ಅನ್ನೋದಕ್ಕಾಗಿ ಆ ಪ್ರಾರ್ಥನೆ ನಾವು ಗಣರಲ್ಲಿ ಕಾಳಿಗೆಗಳಲ್ಲಿ ದೇವತೆಗಳಲ್ಲಿ ಗುರುಗಳಲ್ಲಿ ನಾವು ಮಾಡಬೇಕು ಅಂತ ಅದನ್ನ ನಾವು ಕಾಯುತ್ತೀನಿ ಪ್ರಾರ್ಥನೆಗೆ ನಾವು ಏನ್ ಕೇಳೋದು ಅಂದರೆ ಮಹಾ ನಮ್ಮ ಪದ್ಧತ ಅರ್ಥ ಏನು ನಮ್ಮ ನಮ್ಮ ಬಗ್ಗೆ ದೇವಸ್ಥೆಯ ಪ್ರಚೋದಯ ನಿನ್ನ ಬುದ್ಧಿಯನ್ನೇ ನೀನು ಪ್ರೇರಿಸು ನೀನು ಹೀಗೆ ಬುದ್ಧಿಯನ್ನು ಮಾಡು ನಮ್ಮ ಬಗ್ಗೆ ದೇವಸ್ಥೇಯ ನಿನ್ನ ಬುದ್ಧಿಯನ್ನೇ ಪ್ರಚೋದಯ ನೀನು ಪ್ರೇರಿಸಿ ನೀನು ಈ ತರಹ ಮನಸ್ಸು ಮಾಡಿ ಏನಂತಹ ಇರೋದ ಇವರು ನಮ್ಮವನು ಅಂತನ್ನೋ ಬುದ್ದಿ ನನ್ನ ಬಗ್ಗೆ ಬರಲಿ ನಹ ವಿಷಯ ನಮ್ಮ ಬಗ್ಗೆ ದೇವಸ್ಥೆಯ ಭಗವಂತನಿಗೆ ಏನಂತ ಬುದ್ಧಿ ಬರಬೇಕು ಅಯಂ ನಹ ಅದನ್ನು ಮತ್ತೆ ತೆಗೆದುಕೊಳ್ಳಬೇಕು ಅಯಂ ಈ ಮನುಷ್ಯ ನಹ ನಮ್ಮವನು ಇವನು ನಮಗೆ ಬೇಕಾದವನು ನಮ್ಮ ಸಂಬಂಧಿಕ ಅನ್ನುವ ಬುದ್ಧಿ ದೇವರಿಗೆ ನಮ್ಮ ಬಗ್ಗೆ ಬರೆ ಇದೇದೇ ತವಸ್ಮಸಿಂ ನೀನು ತವಸ್ಮಸಿ ನಾವು ನಿನ್ನವನು ನೀನು ನಮ್ಮವನ್ ನಾವು ನಿನ್ನವು ಇದು ಋಗ್ವೇದ ಮಂತ್ರ ಹೇಳುವನು ತ್ವಸ್ಮಾತಂ ತವಸ್ಮಸಿ ಇದೇ ಒಂದು ಭಕ್ತ ಹಾಗೂ ದೇವರಲ್ಲಿರ್ತಕ್ಕಂಥ ಅಹಂ ಬ್ರಹ್ಮಾಸ್ತಿ ಅಥವಾ ತತ್ವಮತಿ ಎನ್ನುವುದರ ವ್ಯಾಖ್ಯಾನ ಋಗ್ವೇಗದಲ್ಲಿಯೇ ಉಂಟು ವೇದಕ್ಕೆ ವೇದದಿಂದೇ ವ್ಯಾಖ್ಯಾನ ಮಾಡೋಣ ನಾವು ಪ್ರತ್ಯೇಕವಾದ ಬುದ್ಧಿಯನ್ನು ಉಪಯೋಗಿಸಿ ಈ ಆಚಾರ್ಯರು ಹೇಳಿದ್ದು ಆಚಾರ್ಯರು ಹೇಳಿದ್ದು ಸರಿಯೋ ಬೇಡ ನಿನ್ನದಾಚಾರ್ಯರು ಹೇಳಿದ ಮಾತು ಬೇಗವೇ ಉಪೋದ್ದಲನ ಮಾಡ್ತಾ ಇದೆ ಬೇರವೇ ಅದಕ್ಕೆ ಪೋಷಣೆ ಕೊಡ್ತಾ ಇದೆ ನೋಡಿ ನಾನು ನೀನ ನಾನು ನಿನ್ನವನು ನಾನು ನೀನಲ್ಲ ನಾನು ನಿನ್ನ ಬೇಡ ಹೇಳಿದ್ರೆ ಸ್ನಾಕಂ ನೀನು ನಮ್ಮ ತವ ಸ್ಮತಿ ನಿನ್ನವರು ನಾನು ನಿನ್ನವರು ನಾನು ಈ ತರಹದ ಭಾವನೆ ಇದು ಬರುವಂತ